ಹರಿಕತಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಫೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ತಲೆಯೊಳಿಹ ನಾರಾಯಣನು ಗಂಟಲಡಿ ಒಡಲಳು ವಾಸುದೇವನು ತಲೆ ಹಾಗೂ ಶರೀರ ಮಧ್ಯಭಾಗದಲ್ಲಿ ಕ್ರಮವಾಗಿ ನಾರಾಯಣ ಮತ್ತು ವಾಸುದೇವ ಅಂತೆಲ್ಲ ಹೇಳಿ ಈ ಪದ್ಯದಲ್ಲಿ ಮತ್ತೆ ಇನ್ನೊಂದು ರೀತಿಯಾಗಿ ಹೇಳ್ತಾರೆ ತನು ವಿಶಿಷ್ಟದ ಇಪ್ಪ ನಾರಾಯಣನು ಕಟಿ ಪಾದಾಂತ ಸಂಕರ್ಷಣನು ಶಿರ ಜಗನಾಂತವಾಗಿಹ ವಾಸುದೇವಾಕ್ಯ ಅನಿಮಿಶೇಷ ಅನಿರುದ್ಧ ಪ್ರದ್ಯುಮ್ನನು ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಾಳ್ಪರಿ ಗುಂಟೆ ಮೈಲಿಗೆ ವಿಧಿ ಅಂತ ನಾರಾಯಣ ತಲೆಯಲ್ಲಿ ಮಾತ್ರ ಅಲ್ಲ ಶರೀರ ಮಧ್ಯಭಾಗದಲ್ಲೂ ಇದ್ದಾನೆ ವಾಸುದೇವ ಶರೀರದ ಮಧ್ಯಭಾಗದಲ್ಲಿ ಮಾತ್ರ ಅಲ್ಲ ತಲೆಯಲ್ಲೂ ಇದ್ದಾನೆ ಅಂತ ಸೂತ್ರಭಾಷೆಯ ಆನಂದಮಯ ಅಧಿಕರಣದಲ್ಲಿ ಏನು ಹೇಳ್ತಾರೋ ಅದನ್ನು ಹೇಳ್ತಾರೆ ಈ ರೀತಿಯಾಗಿ ಆಯಾ ಭಾಗದಲ್ಲಿ ಪರಮಾತ್ಮನ ಪಂಚಾತ್ಪಕನ ರೂಪಗಳನ್ನು ಚಿಂತನೆ ಮಾಡಿದ್ರೆ ಫಲ ಏನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ ಚಿಂತನೆಯ ಮಾಳ್ಪರಿ ಗುಂಟೆ ಮೈಲಿಗೆ ವಿಧಿ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ವಿಧಿ ಕೆಲವೊಮ್ಮೆ ತಪ್ಪಿ ನೆಡೆದ್ರೂ ಕೂಡ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧಕ ಪರಮಾತ್ಮ ನಾರಾಯಣ ಖಂಡ ಅಖಂಡ ರೂಪಗಳಿಂದ ಶಿರದಿಂದ ಪ್ರಾರಂಭ ಮಾಡಿ ಪಾದದ ಅಂತ್ಯದ ತನಕ ಸಮಗ್ರವಾಗಿ ವ್ಯಾಪ್ತನಾಗಿದ್ದಾನೆ ಈ ದೇಹದಿಂದ ಆಗ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳನ್ನು ಕಾಯಿಕ ವಾಚಿಕ ಮತ್ತು ಮಾನಸಿಕ ಆ ಎಲ್ಲ ಕ್ರಿಯೆಗಳನ್ನು ತತ್ವಾಭಿಮಾನಿ ದೇವತೆಗಳ ಮೂಲಕ ಮಾಡಿ ಮಾಡಿಸಿ ಶರೀರದಲ್ಲಿ ಪ್ರಕಾಶತಃ ವ್ಯಾಪ್ತನಾಗಿರ್ತಕ್ಕಂಥ ಜೀವನಿಗೆ ಅನುಭವಕ್ಕೆ ತಂದುಕೊಡ್ತಾನೆ ಜೀವ ಆ ಸಮಸ್ತ ದೇಹಗತ ವ್ಯಾಪಾರಗಳನ್ನು ಬಿಂಬ ಕ್ರಿಯೆಯ ಮೂಲಕನೇ ಅವನು ತಿಳ್ಕೊತಾನೆ ಪರಮಾತ್ಮ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ತಾನು ಮಾಡಿಸಿ ನಮ್ಮಿಂದ ಮಾಡಿಸ್ತಾನೆ ಸಂಪೂರ್ಣವಾಗಿ ಈ ಶರೀರವನ್ನು ಶಿ ತಲೆಯಿಂದ ಪ್ರಾರಂಭ ಮಾಡಿ ಪಾದದ ತುದಿವರೆಗೆ ಅಖಂಡ ರೂಪದಿಂದ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಅಂತ ಪರಮಾತ್ಮ ನಾರಾಯಣ ವ್ಯಾಪ್ತನಾಗಿದ್ದಾನೆ ಈ ದೇಹಗತವಾಗಿರ್ತಕ್ಕಂಥ ಸಮಸ್ತ ವ್ಯಾಪಾರವನ್ನ ಮುಲೇಶನಾಮಕನಾಗಿರ್ತಕ್ಕಂಥ ನಾರಾಯಣನೇ ದೇಹಸ್ಥಿತನಾಗಿದ್ದು ಜೀವಕೃತ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ನೋಡಲಿಕ್ಕೆ ಜೀವಕೃತ ಆದರೆ ಮಾಡಿಸಿದ್ದ್ಯಾರು ಪರಮಾತ್ಮ ಅದೇ ರೀತಿಯಾಗಿ ಸೊಂಟದಿಂದ ಕೆಳಭಾಗದಲ್ಲಿ ಪಾದದ ಸಂಕಷ್ಟರೂಪಿ ಪರಮಾತ್ಮ ವ್ಯಾಪ್ತಾನಾಗಿದ್ದು ಕರ್ಮೇಂದ್ರಿಗಳಾಗಿರ್ತಕ್ಕಂಥ ಬುದ ಉಪಸ್ಥ ಮತ್ತು ಪಾದಗಳ ಕಾರ್ಯಗಳನ್ನು ಎಲ್ಲವನ್ನು ಮಾಡಿಸ್ತಾನೆ ಕಾಲುಗಳ ಚಲನೆ ಗಮನ ಆಗಮನ ಅಂದರೆ ಹೋಗೋದು ಬರೋದು ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳು ಬಲಮೂತ್ರ ವಿಸರ್ಜನಾದಿ ಕ್ರಿಯೆಗಳು ನರಮಂಡಲದ ಕ್ರಿಯೆ ರಕ್ತ ಪರಿಚಲನೆ ಸ್ನಾಯುಗಳ ಸಂಕೋಚ ವಿಕಸನ ಎಲ್ಲ ವ್ಯಾಪಾರಗಳನ್ನು ಕೂಡ ಮಾಡಿಸ್ತಕ್ಕಂಥವ್ರು ಸಂಕಷ್ಟ ರೂಪಿ ಪರಮಾತ್ಮ ಅದೇ ರೀತಿಯಾಗಿ ದೇಹದ ಬಲಪಾರ್ಶ್ವದಲ್ಲಿ ಮತ್ತು ಬಲಹಸ್ತದಲ್ಲಿ ಪ್ರಜ್ಞುಮ್ನ ರೂಪಿ ಪರಮಾತ್ಮ ವ್ಯಾಪ್ತಾನ ಹಸ್ತದಿಂದ ಆಗ್ತಕ್ಕಂಥ ದಾನ ಪರಿಗ್ರಹ ಮೊದಲಾಗಿರ್ತಕ್ಕಂಥ ಎಲ್ಲ ಕಾರ್ಯವನ್ನು ಕೂಡ ಆ ಬಲಭಾಗದಿಂದ ಏನೆಲ್ಲ ಕಾರ್ಯಗಳು ನಡಿಬೇಕೋ ದೇಹದಲ್ಲಿ ಆ ಎಲ್ಲ ಕಾರ್ಯಗಳನ್ನು ಕೂಡ ಪ್ರತಿಮ್ನ ರೂಪಿ ಪರಮಾತ್ಮ ಮಾಡಿಸ್ತಾನೆ ಅದೇ ರೀತಿಯಾಗಿ ದೇಹದ ಎಡಭಾಗದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಇತ್ತು ವಾಮಪಾರ್ಶ್ವ ಆ ಎಡಭಾಗದಿಂದ ಆ ಶರೀರಗತ ಎಲ್ಲ ವ್ಯಾಪಾರಗಳು ಏನು ನಡಿಬೇಕಾಗಿದೆಯೋ ಆ ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡಿಸ್ತಾನೆ ಇನ್ನು ವಾಸುದೈವರೂಪಿ ಪರಮಾತ್ಮ ಸೊಂಟದಿಂದ ಮೇಲೆ ಶಿರ ಪರ್ಯಂತ ಶ್ವಾಸೋಚ್ವಾಸದ ಕ್ರಿಯೆ ಹೃದಯದ ಕ್ರಿಯೆ ಪಚನ ಕ್ರಿಯೆ ಹೀಗೆ ಎಲ್ಲ ಕ್ರಿಯೆಗಳು ಮೇಲ್ಭಾಗದಲ್ಲಿ ಏನೆಲ್ಲ ನಡೀಬೇಕೋ ಆ ಎಲ್ಲವನ್ನು ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಸಿ ದೇಹವನ್ನು ಸಂರಕ್ಷಣೆಯನ್ನು ಮಾಡ್ತಾನೆ ಪರಮಾತ್ಮ ಈ ರೀತಿಯಾಗಿ ಪರಮಾತ್ಮ ಅಖಂಡ ರೂಪದಿಂದ ತನು ವಿಶಿಷ್ಟತೆ ವ್ಯಾಪ್ತ ಇಂಥ ವ್ಯಾಪ್ತನಾಗಿ ಸಮಗ್ರ ಶರೀರದ ಸಮಗ್ರ ಕ್ರಿಯೆಗಳನ್ನು ಕೂಡ ಮಾಡಿ ಮಾಡಿಸ್ತಾನೆ ಖಂಡ ರೂಪಗಳಿಂದ ಅಂತಾದಾಗ ವಾಸುದೇವ ಸಂಕರ್ಷಣ ಪ್ರದೊಮ್ನ ಅನಿರುದ್ಧ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಹೀಗೆ ಭಗವಂತ ಮಾಡ್ತಾನೆ ಅನ್ನೋದನ್ನು ನಾವೇ ಚಿಂತನೆ ಮಾಡೋದು ಸಾಧ್ಯ ಇಲ್ಲ ಗುರುಗಳ ಮೂಲಕ ಉಪದೇಶವನ್ನು ಪಡೆದು ಚಿಂತನೆ ಮಾಡಿ ಆ ಪಂಚರೂಪಾತ್ಮಕನಾಗಿರ್ತಕ್ಕಂಥ ಬಿಂಬರೂಪ ಪರಮಾತ್ಮನನ್ನು ಈ ಸಾಧನ ಶರೀರ ಏನು ಕೊಟ್ಟಿದೆಯಲ್ಲ ಅದರಲ್ಲಿ ಸರ್ವತ್ವ ಅಂತ ಧ್ಯಾನೋಪಾಸನೆಯನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದ್ರೆ ಮೈಯಲಿಗೆ ವಿಧಿ ನಿಷೇಧಗಳು ಯಾವುದೂ ಕೂಡ ಮನೆಗೆ ಆಗೋದಿಲ್ಲ ಅಜ್ಞಾತವಾಗಿ ಸಕಾಲದಲ್ಲಿ ಇತ್ಯಾದಿ ಎಲ್ಲ ಮಾಡದೇ ಇದ್ದಾಗ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಪ್ಪೆ ಇಲ್ಲದೇ ಇರ್ತಕ್ಕಂಥವ್ರು ಅವರಿಗೆ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಹನಿಮಿ ಶೇಷ ಅಂತ ಕರೆಸ್ಕೊತಾನೆ ದೇವತೆಗಳು ಕಣ್ಣು ಮುಚ್ಚಿ ನಿದ್ದೆ ಮಾಡಿದರೆ ಆ ಕಾಲದಲ್ಲಿ ಭಗವಂತನ ಉಪಾಸನೆ ತಪ್ಪಿ ಹೋಗುತ್ತೆ ಅಂತ ನಿದ್ರೆಯನ್ನೇ ಮಾಡದೆ ಸದಾ ಕಾಲದಲ್ಲಿ ಉಪಾಸನೆ ಮಾಡ್ತಕ್ಕಂಥವ್ರು ದೇವತೆಗಳು ಅವರಿಗೆ ಅಷ್ಟು ದಿವ್ಯ ಶಕ್ತಿ ಇದೆ ಅಂದರೆ ಅವರಿಗೆ ಇಷ್ಟೆಲ್ಲ ಮಾಡಿಸ್ತಕ್ಕಂಥ ಪ್ರೇರಣೆ ಮಾಡ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಅಚಿಂತ್ಯದ್ಭುತ ಶಕ್ತಿ ಏನು ಅಂದರೆ ಕ್ರೀಡತೆ ಪುರುಷೋತ್ತಮ ಐಶ್ವರ್ಯ ಅಂತಂಥ ಭಾಷೆಯಲ್ಲಿ ತಿಳಿಸ್ತಾರೆ ಆ ವಿಷಯವನ್ನೇ ಅನಿಮಿಶೇಷ ಅನಿಮಿಷರು ದೇವತೆಗಳು ಅವರಿಗೂ ಈಶನಾಗಿರ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅಂತ ಇಲ್ಲಿ ದಾಸರು ನಮಗೆ ತಿಳಿಸ್ತಾರೆ ಈ ರೀತಿಯಾಗಿ ಉಪಾಸನೆ ಮಾಡೋದರಿಂದ ಫಲ ಏನು ಅಂದರೆ ಚಿಂತನೆಯ ಮಾಳ್ ಪರಿಗುಂಟೆ ಮೈಲಿಗೆ ವಿಧಿ ನಿಷೇಧಗಳು ಹೀಗೆ ನಮ್ಮ ಶರೀರದ ಆನಂದಮಯ ಕೋಶದಲ್ಲಿ ಭಗವಂತ ಆನಂದಮಯನಾಗಿ ಇರ್ತಾನೆ ಕಣ್ಣು ಮುಚ್ಚದೆ ನಿದ್ದೆ ಮಾಡದೆ ಸದಾ ನಮ್ಮನ್ನು ಕಾಪಾಡ್ತಾನೆ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಆ ಚಿಂತಕರಿಗೆ ಮೈಲಿಗೆ ವಿಧಿ ನಿಷೇಧಗಳ ಕಟ್ಟುಪಾಡುಗಳು ಇಲ್ಲ ಅಂತ ಅಭಿಪ್ರಾಯ ವಾಸ್ತವದಲ್ಲಿ ಹೇಳೋದಾದರೆ ವಿಧಿ ನಿಷೇಧಗಳು ಅವನ್ನು ಮಾಡ್ತಕ್ಕಂಥ ಪರಮಾತ್ಮ ಭಗವಂತನಿಗೊಬ್ಬರಿಗೆ ಬಿಟ್ಟರೆ ಇನ್ನೆಲ್ಲ ರಭಾಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ವಿಧಿ ನಿಷೇಧಗಳಿಂದ ಬದ್ಧರೇ ಆಗಿರ್ತಾರೆ ಆದರೆ ಅವರು ವಿಧಿ ನಿಷೇಧಗಳನ್ನು ಆಲೋಚಿಸಿ ಭಯಪಟ್ಟು ಕರ್ಮ ಮಾಡೋದಿಲ್ಲ ಸ್ವಾಭಾವಿಕವಾಗಿ ಇಚ್ಛೆಯಿಂದ ಮಾಡ್ತಾರೆ ಆ ಇಚ್ಛೆ ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ಇರುತ್ತೆ ಆದ್ದರಿಂದ ಅವರು ವಿಧಿ ನಿಷೇಧ ಬದ್ಧರು ಅಂತಂದರೂ ಸರಿಯೇ ಅಲ್ಲ ಅಂತಾದರೂ ಸರಿಯೇ ಈ ರೀತಿ ಚಿಂತನೆ ಮಾಡದೇ ಇರತಕ್ಕಂಥ ಅಜ್ಞಾನಿಗಳ ಇಚ್ಛೆ ವಿಧಿ ನಿಷೇಧಗಳಿಗೆ ವ್ಯತಿರಿಕ್ತವಾಗಿ ಇರುತ್ತೆ ಅದಕ್ಕೆ ಅವರು ವಿಧಿ ನಿಷೇಧಗಳಿಗೆ ಭಯಪಟ್ಟು ಆಲೋಚನೆ ಮಾಡಿ ಕರ್ಮಗಳನ್ನು ಅದಕ್ಕೆ ಅನುಸಾರವಾಗಿಯೇ ಮಾಡಬೇಕಾಗತ್ತೆ ಮಡಿ ಮೈಲಿಗೆ ನಿಯಮಗಳಿಗೆ ಕಟ್ಟುಪಾಡುಗಳಿಗೆ ಬದ್ಧರಾಗಲೇಬೇಕು ಇಷ್ಟೆಲ್ಲ ಚಿಂತನೆ ಮಾಡೋರು ಮನುಷ್ಯರಲ್ಲೂ ಅವರ ಸರಿ ಹರಿಕೃಪದೆಯಿಂದ ಮುಂದೆ ರೀತಿಯಲ್ಲಿ ಹೇಳ್ತಾರಲ್ಲ ಆ ರೀತಿಯಾಗಿ ಮುಕ್ತರಿಗೆ ವಿಧಿ ನಿಷೇಧಗಳಿಲ್ಲ ಅಂತ ಅಸಂಪ್ರಜ್ಞಾತ ಸಮಾಧಿಯಲ್ಲಿರ್ತಕ್ಕಂಥ ಒಬ್ಬ ಜ್ಞಾನಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಿದ್ರಿಂದ ಅವನಿಗೆ ಬಾಹ್ಯದಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ ಇಲ್ಲಿ ಸೂರ್ಯಾಸ್ತ ಆಗಿದೆ ಪ್ರಪಂಚದಲ್ಲಿ ಅವನು ಸೂರ್ಯಾಸ್ತ ಆದಾಗ ಸಂಧ್ಯಾ ವಂದನೆ ಅರ್ಘ್ಯಾದಿಗಳನ್ನೆಲ್ಲ ಮಾಡಬೇಕಾಗಿತ್ತು ಬಾಹ್ಯ ಪ್ರಪಂಚದ ವಿಷಯದಲ್ಲಿ ಅವನು ನಿದ್ರಿತನಾಗಿದಾನೆ ಭಗವಂತನ ವಿಷಯದಲ್ಲಿ ಜಾಗೃತನಾಗಿ ಎಚ್ಚರದ ಅವಸ್ಥೆಯಲ್ಲಿದ್ದಾನೆ ಭಗವಂತನ ಧ್ಯಾನದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಮಾತ್ರ ಅವನಿಗೆ ವಿಧಿ ನಿಷೇಧಗಳ ಇಲ್ಲ ಯಾವಾಗ ಅವನು ಅಸಂಪ್ರಜ್ಞಾತ ಸಮಾಧಿಯಿಂದ ಬಾಹ್ಯಪ್ರಚ ಪ್ರಪಂಚಕ್ಕೆ ಅಥವಾ ಜಾಗೃತ ಅವಸ್ಥೆಗೆ ಬರ್ತಾನೋ ಆಗ ಎಲ್ಲರಂತೆ ಅವನಿಗೂ ಕೂಡ ವಿಧಿ ಅನ್ವಯ ಆಗತ್ತೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಸೂರ್ಯಾಸ್ತದ ಸಮಯಕ್ಕೆ ಅರ್ಘ್ಯವನ್ನು ಪ್ರದಾನ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಅಂತಾದರೆ ಯಾವುದೇ ಪಾಪ ಲೇಪ ಇಲ್ಲ ಕಾರಣ ಅವನು ಭಗವಂತನ ಧ್ಯಾನದಲ್ಲಿ ತಳ್ಳೀನಾಗಿದ್ದಾನೋ ಒಂದೇ ಕಾರಣಕ್ಕಾಗಿ ಅದೇ ಆ ಅವಸ್ಥೆಯಿಂದ ಮತ್ತೆ ಜಾಗ್ರತಾವಸ್ಥೆಗೆ ಅಂದರೆ ಲೌಕಿಕ ವಿಚಾರದ ವಿಷಯಕ್ಕೆ ಬಂದಾಗ ಅವನು ಕೂಡ ವಿಧಿನಿಯಮಗಳಿಂದ ಬದ್ಧನೇ ಆಗಿರ್ತಾನೆ ಅಂತ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಅವನ ಪಕ್ಕದಲ್ಲಿ ನಗಾರಿ ಬೇರಿ ಎಲ್ಲ ವಾದ್ಯಗಳನ್ನು ಏಕಕಾಲಕ್ಕೆ ನಾವು ನುಡಿಸಿದ್ರೂ ಕೂಡ ಅವನಿಗೆ ಅದರ ಪರಿವೇ ಇರೋಲ್ಲ ಯಾಕಂದರೆ ಭಗವಂತನಲ್ಲಿ ತನ್ನಮಯನಾಗಿ ಧ್ಯಾನದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೆ ಅವನಿಗೆ ಅದು ಗೊತ್ತಾಗಿಲ್ಲ ಅಂತಾದರೆ ಅವನು ಕಿವುಡ ಅದಕ್ಕೆ ಅವನಿಗೆ ಕೇಳಿಸಿಲ್ಲ ಅಂತ ಅರ್ಥ ಅಲ್ಲ ತನ್ನ ಮನಸ್ಸಿಂದ ಪ್ರಾರಂಭ ಮಾಡಿ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನಲ್ಲಿ ಲೀನವಾಗಿ ಅವನ ಚಿಂತನಾದಿಗಳಲ್ಲೇ ಇಟ್ಟಿರ್ತಾನೆ ಅದರಿಂದ ಅವನಿಗೆ ಲೌಕಿಕ ವ್ಯಾಪಾರ ಅನ್ನೋದೇನು ಗೊತ್ತಾಗೋದೇ ಇಲ್ಲ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಅವನಿಗೆ ವಿಧಿ ನಿಷೇಧಗಳ ಕಟ್ಟುಪಾಡು ನಿಯಮ ಅನ್ನೋದಿಲ್ಲ ಅದೇ ಉಳಿದಂತೆ ಕೂಡ ಎಲ್ಲರಂತೆ ವಿಧಿ ನಿಷೇಧಗಳಿಂದ ಬದ್ಧನೇ ಅಂತ ಈ ರೀತಿಯಾಗಿ ಮುಕ್ತರಿಗೆ ವಿಧಿ ನಿಷೇಧಗಳಲ್ಲಿ ವ್ಯತ್ಯಾಸ ಮಾಡಿದ್ರವರಿಗೆ ಪಾಪ ಲೇಪ ಅನ್ನೋದಿಲ್ಲ ಅದೇ ಸಾಮಾನ್ಯ ಜೀವರಿಗೆ ಅಮುಕ್ತರಿಗೆ ವಿಧಿ ನಮಿರಿದರೆ ಮೀರಿದರೆ ಅದಕ್ಕೆ ಶಿಕ್ಷೆ ಅನ್ನೋದು ಇದ್ದೇ ಇದೆ ಅಂತ ಈ ರೀತಿಯಾಗಿ ಅಲ್ಲಿ ಈ ಪದ್ಯದಲ್ಲಿ ತಿಳಿಸ್ತಾರೆ ಹೀಗೆ ಉಪಾಸನೆಯನ್ನು ಮಾಡಬೇಕು ಸದಾಕಾಲ ಉಪಾಸನೆ ಮಾಡುವಾಗ ಅವನು ಅಜ್ಞಾತವಾಗಿಯೋ ಅಥವಾ ಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗಲೋ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಬಂದರೆ ಅವನಿಗೆ ವಿಧಿ ಮಡಿ ಮೇಲ್ಗೆ ಇತ್ಯಾದಿ ಯಾವುದೇ ಲೇಪ ದೋಷ ಅನ್ನೋದು ತಗಲೋದಿಲ್ಲ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾಪಣಮ <Sessimus>